ಬಳ್ಳಾರಿಯ ನಾಟಕದ ಕಂಪನಿಗಳು ಸಾವಿರದ ಒಂಬೈನೂರ ಒಂಬತ್ತರ ಸುಮಾರಿನಲ್ಲಿ ಬಳ್ಳಾರಿಯ ಸುಮನೋರಮ ಸಭಾ ಅಥವಾ ಸುಗುಣ ವಿಲಾಸ ಸಭಾ ಎಂಬ ನಾಟಕದ ಕಂಪನಿ ಬೆಂಗಳೂರಿಗೆ ಬಂದಿತ್ತು ಆ ಕಂಪನಿಯ ವ್ಯವಸ್ಥಾಪಕರು ಕೋಲಾಚಲಂ ಶ್ರೀನಿವಾಸರಾಯರು ಇವರು ವಕೀಲರು ಈ ಕಂಪನಿಗೆ ಬೆಂಗಳೂರಿನಲ್ಲಿ ಅನುಕೂಲಗಳನ್ನು ಕಲ್ಪಿಸಿದವರು ಜಾಹುಕಾರ್ ನೆಟ್ಟಕಲ್ಲಪ್ಪನವರು ಚಿತ್ರನಳೀಯಮು ಆ ಕಾಲದಲ್ಲಿ ಬಳ್ಳಾರಿಯಲ್ಲಿ ನಾಟಕದ ಉತ್ಸಾಹ ಪ್ರಬಲವಾಗಿತ್ತು ಅನೇಕ ಮಂದಿ ವಿದ್ಯಾವಂತರಾದ ತರುಣರು ನಾಟಕ ಸಮಾರಂಭಗಳಲ್ಲಿ ಸೇರಿರುತ್ತಿದ್ದರು ಈಗ ನಾನು ಹೇಳಿದ ಸುಮನೋರಮಾ ಸಭೆಗಿಂತ ಕೊಂಚ ಮೊದಲು ಹುಟ್ಟಿದ್ದದ್ದು ಸರಸ ವಿನೋದಿನಿ ಸಭಾ ನಾನು ಸಭೆಗಳ ಹೆಸರುಗಳನ್ನು ಜ್ಞಾಪಕದಿಂದ ಹೇಳುತ್ತಿದ್ದೇನೆ ಹೆಸರುಗಳ ರೂಪದಲ್ಲಿ ವ್ಯತ್ಯಾಸವಿದ್ದರೂ ಇರಬಹುದು ಸರಸ ವಿನೋದಿನಿ ಸಭೆಯನ್ನು ಸ್ಥಾಪಿಸಿದವರು ಸನ್ಮಾನ್ಯ ಧರ್ಮವರಂ ಕೃಷ್ಣಮಾಚಾರ್ಯರು ಇವರು ವಕೀಲರು ಸಂಸ್ಕೃತಾಂಧ್ರಗಳಲ್ಲಿ ಪಾಂಡಿತ್ಯದಿಂದ ಪ್ರಸಿದ್ಧರಾದವರು ಇವರು ರಚಿಸಿದ ನಾಟಕ ಗ್ರಂಥಗಳಲ್ಲಿ ಬಹು ಪ್ರಸಿದ್ಧವಾದದ್ದು ಚಿತ್ರನಳಿಣಿ ನಳಿಯಮು ಇದು ನಳ ನ ದಮಯಂತಿಯರ ಈ ನಾಟಕದಲ್ಲಿ ಕೃಷ್ಣಮಾಚಾರ್ಯರು ಬಗೆಬಗೆಯ ಕಂದ ವೃತ್ತಗಳನ್ನು ಹಾಡುಗಳನ್ನು ಬಳಸಿ ತಮ್ಮ ಕಾವ್ಯಚಾತುರ್ಯವನ್ನು ಜನಕ್ಕೆ ಒಪ್ಪಿಸಿದ್ದಾರೆ ಅದು ಬಹು ಸುಂದರವಾದ ನಾಟಕ ಅದರ ಶೈಲಿ ಮನೋಹರವಾದದ್ದು ಈ ನಾಟಕವನ್ನು ಅಭಿನಯಿಸುವುದರಲ್ಲಿ ಕೃಷ್ಣ ಕೃಷ್ಣಮ್ಮಾಚಾರ್ಯರು ಸ್ವತಃ ಪಾತ್ರ ಧರಿಸುತ್ತಿದ್ದರು ಬಹುಶಃ ಬಾಹುಕನೆಂಬ ಹೆಸರಿನಲ್ಲಿ ಮರೆಮಾಚಿಕೊಂಡಿದ್ದ ನರಚಕ್ರವರ್ತಿಯ ಪಾತ್ರವನ್ನು ಕೃಷ್ಣಮಾಚಾರ್ಯರು ಒದಗಿಸುತ್ತಿದ್ದರು ಅವರ ಪಾತ್ರ ನಿರ್ವಹಣ ಜನಕ್ಕೆ ತುಂಬ ಮೆಚ್ಚದ್ದು ಚಿತ್ರನಳಿಯದ ಕೆಲವು ಪದ್ಯಗಳಲ್ಲಿ ರಸಭಾವಕ್ಕೆ ತಕ್ಕ ರಾಗಗಳ ಹೆಸರನ್ನು ಸೇರಿಸಿ ರಚನೆ ಮಾಡಿದ್ದಾರೆ ಇಂಥ ಸೊಗಸಾದ ನಾಟಕವನ್ನು ಅಲ್ಲಿಂದ ಐವತ್ತು ವರ್ಷ ಹೆಚ್ಚಿನವರು ಪ್ರಚಾರದಲ್ಲಿರಿಸಿಕೊಂಡಿದ್ದಾರೋ ಇಲ್ಲವೋ ನಾನರಿಯೇ ಆದರೆ ಅದು ಸರ್ವಕಾಲದಲ್ಲೂ ಪ್ರಚಾರದಲ್ಲಿರ ಇರಲರ್ಹವಾದ ನಾಟಕವೆಂದು ನಾನು ತಿಳಿದುಕೊಂಡಿದ್ದೇನೆ ರಾಘವಾಚಾರ್ಯರು ಈ ಧರ್ಮವರಂ ಕೃಷ್ಣಮಾಚಾರ್ಯರ ಸೋದರಳಿಯಂದಿರು ಪ್ರಸಿದ್ಧರಾದ ಟಿ ರಾಘವಾಚಾರ್ಯರು ಇವರು ಬಿ ಎ ಬಿ ಎಲ್ ಹಿಗು ಕೀರ್ತಿವಂತರಾದರು ಈ ಕಸಬಿನ ಜೊತೆಗೆ ಅವರು ನಾಟಕಾಭಿನಯವನ್ನು ವಿನೋದಾರ್ಥವಾಗಿ ಬೆಳೆಸಿಕೊಂಡಿದ್ದರು ಶೇಕ್ಸ್ಪಿಯರ್ ಮೊದಲಾದ ಇಂಗ್ಲಿಷ್ ಕವಿಗಳ ನಾಟಕಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಅಭಿನಯಿಸಿದ ವಿದ್ವದಭಿಯ ಅಭಿನಯ ಕುಶಲರಲ್ಲಿ ಬಳ್ಳಾರಿಯ ಟಿ ರಾಘವಾಚಾರ್ಯರು ಅಗ್ರಗಣ್ಯರಾಗಿದ್ದರು ರಾಘವಾಚಾರ್ಯರು ಮೇರೆ ಹೇಳಿದ ಸುಮನೋರಮಾ ಸಭೆಯ ಮುಖ್ಯ ಅಭಿನೇತ್ರರು ಇವರು ತಮ್ಮ ಸ್ವಂತ ಸೋದರಮವಂದಿರ ಕಂಪನಿಗೆ ಸೇರದೆ ಕೋಲಾಚಲಂ ಶ್ರೀನಿವಾಸ ರಾಯರ ಕಂಪನಿಗೆ ಸೇರಿದ್ದು ಕೆಲವರಿಗೆ ಚೋದ್ಯವೆನಿಸಿತು ಆದರೆ ಅಂತರ್ಟಿಕೆಗೆ ವಾಸ್ತವವಾದ ಕಾರಣವೇನು ಇದ್ದಂತೆ ನಮಗೆ ನನಗೆ ತೋರಲಿಲ್ಲ ಕೋಲಾಚಲಂ ಶ್ರೀನಿವಾಸರಾಯರು ಕೋಲಾಚಲಂ ಶ್ರೀನಿವಾಸರಾಯರು ಆಂಧ್ರ ಸಂಸ್ಕೃತ ಸಾಹಿತ್ಯಗಳೆರಡರಲ್ಲಿಯೂ ನಿಷ್ಣಾತರಾದವರು ಅವರು ಕಾಳಿದಾಸನ ಕಾವ್ಯಗಳ ಮೇಲೆ ವ್ಯಾಖ್ಯಾನ ಬರೆದು ವ್ಯಾಖ್ಯಾತ ಶಿರೋಮಣಿ ಎಂದು ಪ್ರಖ್ಯಾತನಾದ ಕೋಲಾಚಲಂ ಮಲ್ಲಿತಾಸೂರಿಯ ವಂಶದವರು ಶ್ರೀನಿವಾಸನರಾಯರ ಅಣ್ಣಂದಿರು ಕೋಲಾಚಲಂ ವೆಂಕಟರಾಯರು ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರಿ ಆಗಿ ಬಂದರು ಅವರ ಮಕ್ಕಳು ಹಾಗೆಯೇ ಎಂದು ಕೇಳಿದ್ದೇನೆ ವೆಂಕಟರಾಯರು ವಿಪುಲವಾಗಿ ಧನ ಮಾಡಿ ಅದರಿಂದ ತಮ್ಮ ಊರಿಗೆ ಬಂದು ಪೌರಭವನ ಒಂದು ಸಾರ್ವಜನಿಕ ಗ್ರಂಥಾಲಯ ಮೊದಲಾದ ಅನೇಕ ಧರ್ಮಗಳನ್ನು ಮಾಡಿದರು ಶ್ರೀನಿವಾಸರಾಯರಾದರೋ ಸಂಗೀತ ಸಾಹಿತ್ಯಗಳಿಂದ ಮೋಹಿತರಾದವರು ಅವರು ಸ್ವತಃ ಗ್ರಂಥ ರಚನೆ ಮಾಡಿದ್ದಾರೆ ಇಂಗ್ಲಿಷಿನಲ್ಲಿ ಹಿಸ್ಟ್ರಿ ಆಫ್ ದಿ ಡ್ರಾಮಾ ಎಂಬ ದೊಡ್ಡ ಗ್ರಂಥವನ್ನು ರಚಿಸಿದ್ದಾರೆ ತೆಲುಗಿನಲ್ಲಿ ವಿಜಯನಗರ ಪತನಮು ಎಂಬುದು ಪ್ರಸಿದ್ಧವಾದ ಕೃತಿ ಅದರ ವಾಕ್ಯ ಅವರ ಪಾಂಡಿತ್ಯ ಎದ್ದು ಕಾಣುತ್ತದೆ ಅವರು ಪಂಡಿತರಾಗಿದ್ದದ್ದು ಮಾತ್ರವಲ್ಲದೆ ಮಹಾ ಉದಾರಿಗಳಾಗಿದ್ದರು ಹಣವೆಂದರೆ ಆತನಿಗೆ ವಿರಲಿಲ್ಲ ಬೇಡಿದವರಿಗೆ ಅವರ ಮನಸ್ಸಿಗೆ ಸಂಕೋಚ ಉಂಟು ಮಾಡದ ರೀತಿಯಲ್ಲಿ ಸಹಾಯ ಕೊಡುತ್ತಿದ್ದರು ಯಾರಿಂದಲೂ ಕೇಳಿಸಿಕೊಳ್ಳದೆಯೇ ಕರುಣೆ ತೋರುತ್ತಿದ್ದರು ಅಷ್ಟು ಒಳ್ಳೆಯವರು ಶ್ರೀನಿವಾಸರಾಯರು ಅವರ ಕಂಪನಿಯಲ್ಲಿ ಅಭಿನಯಕರ್ತರು ಇಪ್ಪತ್ತು ಮಂದಿ ಇದ್ದರೆಂದರೆ ಅವರ ಜೊತೆಗೆ ಸೇರಿದ ಸ್ನೇಹಿತರು ನಲವತ್ತು ಮಂದಿ ಇರುತ್ತಿದ್ದರು ಇಷ್ಟೊಂದು ಮಂದಿಗೂ ಪುಷ್ಕಳವಾದ ಭೋಜನ ಉಪಹಾರ ಹಾಸಿಗೆ ಹೊದಿಕೆಗಳು ಈ ಎಲ್ಲಾ ಏರ್ಪಾಟನ್ನು ಸಾಹುಕಾರ್ ನೆಟ್ಟಕಲ್ಲಪ್ಪನವರು ನಡೆಸಿಕೊಟ್ಟರು ಬೆಂಗಳೂರು ಬಿಡಾರ ಕಂಪನಿಯ ಮುಖ್ಯ ಬಿಡಾರ ಸ್ಥಳ ಬೆಂಗಳೂರು ಕೋಟೆಯಲ್ಲಿ ಕಣ್ಣಾಸ್ಪತ್ರೆಯ ಆಂಜನೇಯ ದೇವಾಲಯದ ಪೂರ್ವಕ್ಕೆ ಕಿಟಿಪ್ಪು ಸುಲ್ತಾನ್ ಪಶ್ಚಿಮಕ್ಕೆ ಕೊಂಚ ದೂರದಲ್ಲಿದ್ದ ಸೀತಾರಾಮ ಮಂದಿರಂ ಎಂಬ ಕಟ್ಟಡ ಇದರ ಜೊತೆಗೆ ಸುಲ್ತಾನ್ ಪೇಟೆಯಲ್ಲಿ ಒಂದು ದೊಡ್ಡ ಕಟ್ಟಡ ಹೀಗೆ ಮೂರು ಕಡೆ ಏರ್ಪಾಟು ಮಾಡಿದ್ದರು ಆಗಿನ ಆ ಕಂಪನಿಯ ಪ್ರಮುಖರಲ್ಲಿ ಶ್ರೀನಿವಾಸರಾಯರು ರಾಘವಾಚಾರ್ಯರು ಮಾತ್ರವಲ್ಲದೆ ಕರ್ನೂಲು ರಾಮರಾಯರು ವಟ್ಟಂ ಶ್ಯಾಮರಾಯರು ವಟ್ಟಂ ಶ್ರೀನಿವಾಸರಾಯರು ಚಿದಂಬರರಾಯರು ಮೊದಲಾದ ರಸಿಕರು ಸೇರಿದ್ದರು ಒಂದು ಪ್ರಸಂಗ ನೆನಪಿಗೆ ಬರುತ್ತದೆ ಒಂದು ರಾತ್ರಿ ಪ್ರಹ್ಲಾದ ನಾಟಕ ನಡೆಯಿತು ಅದರಲ್ಲಿ ಹಿರಣ್ಯ ಹೆಂಡತಿ ಕಯಾದು ಎಂದೋ ಏನೋ ಪ್ರಹ್ಲಾದ ಶಿಶುವನ್ನು ತೊಟ್ಟಲಿನಲ್ಲಿ ತೂಗುತ್ತಿದ್ದಾಳೆ ಆಕೆ ಆಗ ಒಂದು ಹಾಡು ಹೇಳುತ್ತಾಳೆ ಸುಕುಮಾರ ಗುಣಶಾಲಿ ಅಕಲಂಕಾನಯಶಾಲಿ ಇದನ್ನು ಬಹುಶಃ ಆನಂದ ಭೈರವಿ ರಾಗದಲ್ಲಿ ಹಾಡಿದ್ದು ಬಹು ಮನೋಹರವಾಗಿತ್ತು ಆ ಪಾತ್ರವನ್ನು ಧರಿಸಿದ್ದವರು ಕರ್ನೂಲು ರಾಮರಾಯರು ಮಾರನೆಯ ದಿನ ಬೆಳಿಗ್ಗೆ ಸುಮಾರು ಒಂಬತ್ತರಿಂದ ಹತ್ತು ಗಂಟೆಯ ಸಮಯದಲ್ಲಿ ಎಂಟು ಹತ್ತು ಮಂದಿ ಸ್ನೇಹಿತರು ಸುಲ್ತಾನ್ಪೇಟೆಯಲ್ಲಿ ನೆಟ್ಟಕಲಪ್ಪನವರ ಮನೆಯ ಎದುರು ಸಾಲಿನಾಂಚಿನಲ್ಲಿ ಎಸ್ಆರ್ ನಂಜುಂಡಯ್ಯನವರ ಶಾಲೆಯಿದ್ದ ಜಾಗದ ಸಮೀಪದಲ್ಲಿ ಸಾಲಾಗಿ ನಿಂತು ತೆಮ್ಮದುರಿಗೆ ಸೃಷ್ಟಿಯನ್ನು ನೆಟ್ಟು ನಿಂತಿದ್ದರು ಎದುರುಗಡೆ ಕಟ್ಟಡದ ಮಹಡಿಯ ಮೇಲೆ ವರಾಂಡದಲ್ಲಿ ಕೈಪಿಡಿದ ಕಟಕಟೆಯನ್ನು ಹಿಡಿದು ಕರ್ನೂಲು ರಾಮರಾಯರು ಒಬ್ಬರೇ ನಿಂತಿದ್ದರು ಅವರು ತಮ್ಮ ಕಟಕಟೆಯ ಮೇಲೆ ಮೊಳಕೈಯುರಿ ಒಂದು ಸಾರಿ ಬಲಗೈ ಒಂದು ಸಾರಿ ಎಡಗೈ ಅಂಗೈಯಲ್ಲಿ ಮುಖದ ಗಡ್ಡವನ್ನು ಹಿಡಿದು ಒಂದೆರಡು ನಿಮಿಷ ಎಡಕ್ಕು ಒಂದೆರಡು ನಿಮಿಷ ಬಲಕ್ಕು ಮುಖ ತಿರುಗಿಸಿಕೊಳ್ಳುತ್ತಿದ್ದರು ರಾಮರಾಯರು ಎದುರು ಸಾಲಿನಲ್ಲಿ ನಿಂತಿದ್ದ ಎಂಟು ಹತ್ತು ಮಂದಿಯ ಸಾಲನ್ನು ಗಮನಿಸಿದಂತೆ ಕಾಣಲಿಲ್ಲ ಈ ಎಂಟು ಹತ್ತು ಮಂದಿಯಾದರೂ ರಾಮರಾಯರ ಮುಖವನ್ನು ಹೊರತು ಬೇರೆ ಯಾವುದನ್ನು ಗಮನಿಸ ಗಮನಿಸಲಿಲ್ಲ ಹೀಗೆ ಒಂದೈದು ನಿಮಿಷ ಕಳೆದಿರಬಹುದು ಇದನ್ನು ಕೊಂಚ ದೂರದಿಂದ ಮತ್ತೊಬ್ಬ ಸ್ನೇಹಿತರು ನೋಡಿಕೊಂಡಿದ್ದರು ಕೆಲವು ನಿಮಿಷಗಳಾದ ಮೇಲೆ ಈ ಬೇರೆ ನಿಂತಿದ್ದ ಸ್ನೇಹಿತರು ಬಂದು ಕೇಳಿದರು ಏನಯ್ಯ ಬೆಪ್ಪು ಬಡಿದು ಹೋಯಿತೆ ರಾಮರಾಯ ಗಂಡಸು ಆತನ ಮುಖ ವಿಲಾಸಕ್ಕೆ ನೀವು ಹೀಗೆ ಮನೆ ಸುಲುವುದುಂಟೆ ಬೆಪ್ಪರಾಗಿ ನಿಂತಿದ್ದ ಈ ಎಂಟು ಹತ್ತು ಮಂದಿ ಮತ್ತಷ್ಟು ಬೆಪ್ಪರಾಗಿ ನಾಚಿಕೆ ಪಟ್ಟುಕೊಂಡು ತೆರಳಿದರು ಬಳ್ಳಾರಿಯ ಮತ್ತೊಂದು ನಾಟಕ ಸಂಸ್ಥೆ ಅಲ್ಲಿಯ ಸ್ಟೂಡೆಂಟ್ಸ್ ಎಜುಕೇಷನ್ ಸೊಸೈಟಿ ಎಂಬ ಒಂದು ತಂಡ ಈ ಗುಂಪಿನ ಪ್ರಮುಖರಲ್ಲಿ ವಟ್ಟಂ ಶ್ಯಾಮರಾಯರು ಗಣ್ಯರು ವಟ್ಟಂ ಶಾಮರಾಯರು ವಟ್ಟಂ ಶ್ಯಾಮರಾಯರು ಒಳ್ಳೆಯ ರಸಿಕರು ಅವರು ಇಂಗ್ಲಿಷ್ ಮಾತಿನ ಉಚ್ಚಾರಣೆಯೂ ಇಂಗ್ಲಿಷ್ ವಾಕ್ಯ ಶೈಲಿಯು ಮುಚ್ಚಟೆಯಾಗಿದ್ದವು ಅವರು ಹಾಸ್ಯಪ್ರಿಯರು ಆತ ಒಂದು ಸಾರಿ ಒಂದು ಇಂಗ್ಲಿಷ್ ಹಾಸ್ಯ ಪದವನ್ನು ಹೇಳಿ ವ್ಯಾಖ್ಯಾನ ಮಾಡಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಓಲ್ಡ್ ಮದರ್ ಅಬಾರ್ಡ್ ವೆನ್ ಟು ಏಕ್ ಅಬರ್ಡ್ to fetch her poor doggy a bone but when she went there the cupboard was bare so the poor doggy had none idra mele vyakhyana old mother and not she was a mother and not a father nor a brother and she was old not young and useful how pathetic igella heli vyakhyana karara ಅತ್ತಿ ವಿವರಗಳನ್ನು ಹಾಸ್ಯ ಮಾಡಿ ನಮ್ಮನ್ನು ನಗಿಸುತ್ತಿದ್ದರು ಈ ವ್ಯಾಖ್ಯಾನವನ್ನು ಮಾಡುವುದರಲ್ಲಿ ಧ್ವನಿಯ ಬದಲಾವಣೆ ಕೊಂಕು ಮುದಿಯಂತೆ ತುಟಿಗಳನ್ನು ಬಿಗಿಯೋಣ ಹೆಣ್ಣು ಧ್ವನಿ ಅನುಕರಣೆ ಇದನ್ನೆಲ್ಲ ನೋಡಿ ತಡೆಯಲಾರದಷ್ಟು ನಗುಬರುತ್ತಿತ್ತು ಕೋಲಾಚಲಂ ಅವರ ನಾಟಕದ ಕಂಪನಿ ಬೆಂಗಳೂರಿನಲ್ಲಿ ಸುಮಾರು ಒಂದು ತಿಂಗಳು ಕಾಲ ಅನೇಕ ನಾಟಕಗಳನ್ನು ಪ್ರದರ್ಶನ ಮಾಡಿತು ವಿಜಯನಗರ ನಾಟಕ ಐದಾರು ಸಲ ನಡೆಯಿತು ಅದರಲ್ಲಿ ರುಸ್ತುಂ ಪಾಟನ್ನು ತರಿಸಿದರು. ಅದು ಜನಕ್ಕೆ ಬಹುದೊಡ್ಡ ಆಕರ್ಷಣೆ ರಾಘವಾಚಾರ್ಯರ ಮುಖಾಭಿನಯ ನೇತ್ರಾಭಿನಯಗಳು ಎಲ್ಲರಿಗೂ ಹೃದಯ ಸ್ಪರ್ಶಿಯಾಗುವಂಥದ್ದು ಅವರು ವೀರ ಪಾತ್ರ ರುದ್ರ ಪಾತ್ರಗಳನ್ನು ಮಾತ್ರವಲ್ಲದೆ ಹಾಸ್ಯದ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದರು ನೈಜವಾಗಿ ಅವರು ಹಾಸ್ಯಪ್ರಿಯರು ಮತ್ತು ಸಂತೋಷ್ಚಿತ್ತರು ಕುಂಬಾರ ಗುಂಡಯ್ಯ ಯಾವುದೋ ಒಂದು ನಾಟಕದಲ್ಲಿ ಬಹುಶಃ ವಿಜಯನಗರ ಪತನದಲ್ಲಿ ಒಬ್ಬ ಕುಂಬಾರನ ಪಾತ್ರ ಬರುತ್ತದೆ ಆ ದಿನ ರಾಘವಾಚಾರ್ಯರು ನನ್ನನ್ನು ಕರೆದು ವೇದಿಕೆಯ ಎದುರಾಗಿ ಮೊದಲ ಸಾಲಿನಲ್ಲಿ ಕೂಡಬೇಕೆಂದು ಹೇಳಿದರು ನಾನು ಒಲೆನೆಂದೆ ಅವರು ಕಡ್ಡಾಯವಾಗಿ ನಾನು ಆ ಜಾಗದಲ್ಲಿಯೇ ಕೂಡಬೇಕೆಂದರು ನೀನು ಅಲ್ಲಿ ಕೂಡದಿದ್ದರೆ ನಾನು ನಿನ್ನ ಹೆಸರನ್ನು ಕೂಗಿ ಅಲ್ಲಿಗೆ ಬರುವಂತೆ ಗಟ್ಟಿಯಾಗಿ ಹೇಳಬೇಕಾಗುತ್ತದೆ ವೃತ್ತ ಫಸ್ ಆಗುತ್ತದೆ ಎಂದು ಹೆದರಿಸಿದರು ನಾನು ಅವರ ಮಾತಿನಂತೆ ಕುಳಿತೆ ಸ್ವಲ್ಪ ಹೊತ್ತಾದ ಮೇಲೆ ರಾಘವಾಚಾರ್ಯರು ಕುಂಬಾರ ಗುಂಡಯ್ಯನ ವೇಷ ಧರಿಸಿ ವೇದಿಕೆಯ ಮೇಲೆ ಬಂದರು ಆ ಕುಂಬಾರನ ಹೆಸರು ನನಗಿದ್ದದರಿಂದ ಆಧರಣೆ ಆಗ ರಾಘವಾಚಾರ್ಯರ ಹಾಡು ಇದ್ದರೂ ಆಡೊಳ್ಳೇಸ್ಕೋಂಟಿ ಹಗ ಸಾಟ್ಲು ಪಡಲೇನು ಹಯ ಬಸವ ಇದನ್ನು ಹೇಳುತ್ತಾ ಹೇಳುತ್ತಾ ನನ್ನ ಕಡೆ ಬೆರಳು ತಿರುಗಿಸಿ ಕುಂಬಾರ ಗುಂಡಯ್ಯ ಎನ್ನುತ್ತಿದ್ದರು ರಾಘವಾಚಾರ್ಯರಿಗೆ ಸಂಗೀತ ಅಭ್ಯಾಸವಿರಲಿಲ್ಲ ಅವರ ರಾಗಕ್ಕೆ ಯಾವ ಲಕ್ಷಣವೂ ಇರಲಿಲ್ಲ ಗಂಟಲು ಕಿರಿಚಿದಂತೆ ಮನಸ್ಸಿಗೆ ತೋರಿದಂತೆ ರಾಗ ಕೈ ಸನ್ನೆಯಿಂದ ರಾಗದ ಉಚ್ಚಗತಿಯನ್ನು ನಾವು ಊಹಿಸಿಕೊಳ್ಳಬೇಕಾಗಿತ್ತು ಆದರೆ ಅವರ ಪಾತ್ರಗಳಲ್ಲಿ ಸಂಗೀತದ ಪ್ರವೇಶ ಅಷ್ಟಾಗಿರುತ್ತಿರಲಿಲ್ಲ ತಮಾಷೆಗೆ ಒಂದೊಂದು ಸಲ ಈ ಮೇಲಿನಂತ ವಾಕ್ಯಗಳನ್ನು ನಡೆಯುತ್ತಾ ಸಭೆ ಜನ ನಕ್ಕರೆ ಅವರಿಗೂ ಸಂತೋಷ ರಾಘವಾಚಾರ್ಯರ ಉಡುಪು ಹಾಗೆಯೇ ಸಾಮಾನ್ಯವಾಗಿ ಒಳ್ಳೆ ಫ್ಯಾಷನಿನ ಕೋಟು ಶರಾಯಿ ನೆಕ್ ಟೈ ತಲೆಯ ಮೇಲೆ ಮಾತ್ರ ಒಂದೊಂದು ಸಲ ಮುಸಲ್ಮಾನರ ಟೋಪಿ ಒಂದೊಂದು ಸಾರಿ ಪಂಜಾಬಿ ಚುಂಗಿನ ರುಮಾಲು ಹೀಗೆ ಯಾವ ವೇಷ ಹಾಕಿದರೂ ಅದು ಅವರಿಗೆ ಸ್ವಾಭಾವಿಕವಾದದ್ದೇ ಒಂದು ಸಾರಿ ಅದೇ ಪಟಾಣ್ ರುಸ್ತುಮ್ ವೇಷ ಹಾಕಿದ್ದಾಗ ಮೀಸೆ ಹುರಿ ಮಾಡುವರ ವಸದಲ್ಲಿ ಒಂದು ಮೀಸೆ ಕಿತ್ತು ಕೈಗೆ ಬಂತು ಕೂಡಲೇ ರಾಘವಾಚಾರ್ಯರು ಅದನ್ನು ಎದುರಿಗೆ ಹಿಡಿದುಕೊಂಡು ಸಂಬೋಧಿಸಿ ಹೇಳಿದರು ಎಲೈ ಹಾಳು ಮಿಸಿಯೇ ನೀನಿದ್ದು ಏನು ಪ್ರಯೋಜನ ಕೆಲಸಕ್ಕೆ ಬಾರದ ಈ ವಸ್ತುವಿನಿಂದ ಕೇಳು ಎಂದು ಹೇಳುತ್ತಾ ಇನ್ನೊಂದು ಮಿಸಿಯನ್ನು ಕಿತ್ತು ಹಾಕಿದರು ಇಂಥ ಚಮತ್ಕಾರ ಅವರಲ್ಲಿ ತುಂಬಿತು ಬೀಳ್ಕೊಡುಗೆ ಬೆಂಗಳೂರಿನ ಕಡೆ ನಾಟಕ ನಡೆಯುತ್ತಿದ್ದಾಗ ಕೋಲಾಚಲಂ ನನ್ನನ್ನು ಕರೆದು ಕೇಳಿದರು ರಾಘವಾಚಾರಿ ಇನ್ನು ಒಂದು ಗಂಟೆಯೊಳಗಾಗಿ ರೈಲು ಹತ್ತಿ ತಾಡಪತ್ರಿಗೆ ಹೋಗುತ್ತಾರೆ ಆತನ ತಾಯಿಗೆ ಕಾಯಿಲೆ ಎಂದು ಈಗ ತಾನೇ ತಂತಿ ಬಂದಿದೆ ನೀವು ಆತ ಹೊರಡೋದಕ್ಕೆ ಮುಂಚೆ ಒಂದೆರಡು ಮಾತು ಆತನ ವಿಷಯ ಹೇಳೀರಾ ನಾನು ಸಂತೋಷದಿಂದ ಒಪ್ಪಿ ಒಂದೆರಡು ಮಾತು ಹೇಳಿದೆ ರಾಘವಾಚಾರ್ಯರು ತಮ್ಮ ಊರಿಗೆ ಹೋಗಿ ಒಂದು ಕೃತಜ್ಞತೆಯ ಪತ್ರ ಬರೆದರು ಅದರಲ್ಲಿ ತಮ್ಮ ಅಂತರಂಗವನ್ನು ಬಿಚ್ಚು ತೋರಿ ಬಿಚ್ಚಿ ತೋರಿದರು ಅಂದಿನಿಂದ ಅವರಿಗೂ ನನಗೂ ಆಪ್ತತೆ ಹೆಚ್ಚಾಯಿತು ರಾಘವಾಚಾರ್ಯರ ತಂಗಿ ನನ್ನ ಕೋಲಾರದ ಪರಮ ಸ್ನೇಹಿತ ಆನೂರು ವೆಂಕಟಾಚಾರ್ಯನ ಹೆಂಡತಿ ಈ ಕಾರಣದಿಂದಲೂ ಅವರಿಗೂ ನನಗೂ ಮೈತ್ರಿ ಬೆಳೆಯಿತು ಕೋಲಾಚಲಂ ಕಂಪನಿ ಬೆಂಗಳೂರಿನಿಂದ ಹೋಗುವುದಕ್ಕೆ ಎರಡು ದಿನ ಮುಂಚೆ ನಾಟಕ ಮಂದಿರದಲ್ಲಿ ದೊಡ್ಡ ಸಭೆ ಸೇರಿತ್ತು ಆಗ ಬೆಂಗಳೂರು ಮಹಾಜನರ ಪರವಾಗಿ ಒಂದು ಪ್ರಶಂಸಾ ಪತ್ರಿಕೆಯನ್ನು ಅವರಿಗೆ ಅರ್ಪಿಸಿದ್ದಾಯಿತು ಅದು ಅಚ್ಚಾದ ಪತ್ರಿಕೆ ಅದರಲ್ಲಿ ಕೋಲಾಚಲಂ ಶ್ರೀನಿವಾಸರಾಯರ ನಾಟಕ ಕೃತಿಗಳ ರಸಪುಷ್ಟಿಯನ್ನು ನಟವರ್ಗದವರ ನಟ ಪ್ರಶಂಸೆ ಮಾಡಿತ್ತು ಹಾಗೆಯೇ ಆ ನಾಟಕ ಮಂಡಳಿಗೆ ಸಾಹುಕಾರ್ ನಟಕಲ್ಲಪ್ಪನವರು ಕೊಟ್ಟ ಆಶ್ರಯದ ಪ್ರಸ್ತಾವವೂ ಇತ್ತು ಆ ಉತ್ಸವ ನಮಗೆಲ್ಲ ತುಂಬಾ ಸಂಭ್ರಮದಾಗಿತ್ತು ಎಸ್ ಟಿ ಎ ಸಾವಿರದ ಒಂಬೈನೂರರ ಸುಮಾರಿನಲ್ಲಿ ಮೈಸೂರು ಸಂಸ್ಥಾನದ ಅಂಚಿಗೆ ಅಂಟಿಕೊಂಡಿದ್ದ ತೆಲುಗು ಸೀಮೆಯ ಜನ ಪ್ರೌಢ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬರುತ್ತಿದ್ದರು ಬಳ್ಳಾರಿ ಅನಂತಪುರ ಕರ್ನೂಲು ಮೊದಲಾದ ಜಿಲ್ಲೆಗಳವರು ಆ ಆಂಧ್ರರು ಆ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಸೀಡೆಡ್ ಡಿಸ್ಟಿಕ್ಟ್ಸ್ ಅಸೋಸಿಯೇಷನ್ ಎಂಬ ಸಂಘವನ್ನು ಮಾಡಿಕೊಂಡಿದ್ದರು ಅವರಲ್ಲಿ ಬಹು ಪ್ರಸಿದ್ಧರಾದವರಲ್ಲಿ ಬೆಲ್ದೋಣಿ ಬಿಮರಾಯರು ಒಬ್ಬರು ಇವರು ಉತ್ತರೋತ್ತರ ಪ್ರಸಿದ್ಧ ವಕೀಲರಾಗಿ ಜನನಾಯಕರಾಗಿ ಮದರಾಸಿನ ಶಾಸನ ಸಭಾ ಸದಸ್ಯರಾಗಿ ಕರ್ನಾಟಕದ ಚಳವಳಿಗೆ ಒಬ್ಬ ಮುಖಂಡರಾಗಿದ್ದರು ಈ ಸಂಘದವರು ಬೆಂಗಳೂರಿನಲ್ಲಿ ಆಗಾಗ ನಾಟಕಗಳನ್ನು ಅಭಿನಯಿಸುತ್ತಿದ್ದರು ಬಹುವಾಗಿ ಇಂಗ್ಲಿಷ್ ನಾಟಕಗಳು ಬಳ್ಳಾರಿಯ ರಾಘವಾಚಾರ್ಯರಿಗೂ ಅವರ ಸ್ನೇಹಿತರಿಗೂ ಬೆಂಗಳೂರಿನ ಸಂಪರ್ಕ ಉಂಟಾದದ್ದು ಹೀಗೆ ಇದೇ ಮೊದಲು ಎಂದು ನನ್ನ ತಿಳುವಳಿಕೆ ಆ ಸಂಘದವರು ಒಂದು ಗ್ರಂಥ ಭಂಡಾರವನ್ನು ಏರ್ಪಡಿಸಿಕೊಂಡಿದ್ದರು ನಾನು ಅದರ ಕೆಲವು ಗ್ರಂಥಗಳನ್ನು ನೋಡಿದ್ದೇನೆ ಆ ಸಂಘ ಬೆಂಗಳೂರಿನ ಹೊರಗಿನಿಂದ ಬಂದ ಆಂಧ್ರ ವಿದ್ಯಾರ್ಥಿಗಳದು ಆದರೆ ಅದರಲ್ಲಿ ಬೆಂಗಳೂರಿನವರೇ ಆದ ಕೆಲವರು ಸೇರಿದ್ದರು ಅಂಥವರ ಪೈಕಿ ಒಬ್ಬರು ಅಗ್ರಿಕಲ್ಚರಲ್ ಇಲಾಖೆಯಲ್ಲಿ ಕೆಮಿಸ್ಟ್ ಆಗಿದ್ದ ಕೆ ಭೀಮರಾಯರು ಇವರು ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಗಳು ತೆಲುಗು ಮನೆ ಮಾತು ಸಾತ್ವಿಕರು ನಮ್ಮಲ್ಲಿ ಅನೇಕ ಮಂದಿಗೆ ಪ್ರಿಯರಾಗಿದ್ದ ಸ್ನೇಹಿತರು ಇವರಿಗೂ ಬಳ್ಳಾರಿ ರಾಘವಾಚಾರ್ಯರಿಗೂ ಗಾಢವಾದ ಸ್ನೇಹವಿತ್ತು ಎಡಿಎ ಕಾಲಕ್ರಮದಲ್ಲಿ ಸೀಡೆಡ್ ಡಿಸ್ಟಿಕ್ಟುಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಕಡಿಮೆಯಾಯಿತು ಆ ಸಮಯದಲ್ಲಿ ಆ ಅಸೋಸಿಯೇಷನ್ನಿನ ಸ್ಥಾನವನ್ನು ಭರ್ತಿ ಮಾಡಲು ಹುಟ್ಟಿದ್ದು ಅಮೆಶೂರ್ ಡ್ರಮ್ಯಾಟಿಕ್ ಅಸೋಸಿಯೇಷನ್ ಎಡಿಎ ಈ ಸಂಘವು ಇಂಗ್ಲಿಷು ನಾಟಕಗಳನ್ನು ತೆಲುಗು ನಾಟಕ ತೆಲುಗು ಕನ್ನಡ ನಾಟಕಗಳನ್ನು ಅಭಿನಯಿಸಿ ಜನರನ್ನು ಸಂತೋಷಪಡಿಸಿತು ಸುಮಾರು ಹತ್ತೊಂಬತ್ತು ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಈ ಸಂಸ್ಥೆ ನಡೆಸಿದ ಮುಖ್ಯ ಕಾರ್ಯಗಳಲ್ಲಿ ಕೆಲ ಕೆಲವ ಕೆಲವರ ಹೆಸರನ್ನು ಸೂಚಿಸುತ್ತೇನೆ ಲಲಿತ ಕಲಾ ಮಹೋತ್ಸವ ಇದಕ್ಕಾಗಿ ರವೀಂದ್ರನಾಥ ಠಾಕೂರನ್ನು ಕರೆಸಿದ್ದೆವು ಎರಡನೆಯ ಸಮ್ಮೇಳನಕ್ಕಾಗಿ ಶ್ರೀಮತಿ ಸರೋಜಿನಿ ನಾಯ್ಡು ಅವರನ್ನು ಕರೆಸಿದ್ದೆವು ಸಾರಿ ಕಟ್ಟಿಮಂಚಿ ರಾಮಲಿಂಗಾರೆಡ್ಡಿ ಅವರನ್ನು ಕರೆಸಿದ್ದೆವು ಸಾವಿರದ ಒಂಬೈನೂರ ಹದಿನೆಂಟರ ಸುಮಾರಿನಲ್ಲಿ ಕಷ್ಟ ನಿವಾರಣೆಗಾಗಿ ಕೆಲಸ ಮಾಡಿದ್ದು ಮೈಸೂರು ಪಟ್ಟಣಕ್ಕೆ ಹೋಗಿ ನಾಟಕಗಳನ್ನಾಡಿದ್ದು ಕೆಲವು ಕನ್ನಡ ಪ್ರಕಟಣೆಗಳು ಕೈಲಾಸಂ ಟೊಳ್ಳುಗಟ್ಟಿ ಇಂಥವುಗಳಲ್ಲೊಂದು ಒಂದೆಂದು ಜ್ಞಾಪಕ ಸಂಗೀತ ಕಚೇರಿಗಳನ್ನು ನಡೆಸಿದ್ದು ಕಾಳಿದಾಸ ಜಯಂತಿ ಮೊದಲಾದ ಉತ್ಸವಗಳು ಈ ಎಲ್ಲಾ ಚಟುವಿಕೆ ಚಟುವಟಿಕೆಗಳಲ್ಲಿ ಮುಖ್ಯ ಭಾಗವಹಿಸಿದ್ದವರು ಬಳ್ಳಾರಿ ರಾಘವಾಚಾರ್ಯರು ಕೆ ಭೀಮರಾವ್ ಇವರ ಜೊತೆಗೆ ಮೋಟಾರ್ ರಾಘವಾಚಾರ್ ಬಿಲ್ಡಿಂಗಿನ ಒಲೆ ರಾಘವಾಚಾರ್ ವಾಸು ಎಂಬುವರು ವೆಂಕಟಸುಬ್ಬಯ್ಯ ಅಗ್ರಿಕಲ್ಚರಲ್ ಇಲಾಖೆಯ ವೆಂಕೋಬಾರಾವ್ ಎಂಬುವರು ಶ್ರೀಮಾನ್ ಪಿ ಕೋದಂಡರಾಯರು ಹಿಮಾಂಶು ಶ್ರೀನಿವಾಸ ಶಾಸ್ತಿಗಳು ಇನ್ನೂ ಅನೇಕ ಸಭ್ಯ ಪುರುಷರು ಅವರೆಲ್ಲ ಅಭಿನಯ ಮಾಡುತ್ತಿದ್ದವರಲ್ಲ ಕೆಲವರು ಮಾತ್ರ ವೇಷ ಹಾಕುತ್ತಿದ್ದರು ಉಳಿದವರು ಸಾಹಿತ್ಯ ಸಮಾಜ ಕಾರ್ಯದಲ್ಲಿ ಭಾಗವಹಿಸುತ್ತಿದ್ದರು ಮೋಟಾರ್ ರಘವಾಚಾರ ಎಂಬುವರು ಆಂಧ್ರ ಶ್ರೀ ವೈಷ್ಣವರು ಅವರಿಗೆ ಮೋಟಾರ್ ಎಂಬ ಉಪನಾಮದ ಅರ್ಥ ಒಂದು ಪ್ರಕಾಶವಾದದ್ದು ಅವರು ಮೋಟಾರ್ ಸರ್ವಿಸ್ ನಡೆಸುತ್ತಿದ್ದರು ಎರಡನೆಯದು ರಹಸ್ಯವಾದದ್ದು ಅವರ ಕಂಠಧ್ವನಿ ನದರಂತೆ ಎಂದು ಕುಚೋದ್ಯ ಅವರು ಒಳ್ಳೆಯ ವಿನಯಪರರು ಬಿಂಡಿಗನವಲೆ ರಾಘವಾಚಾರ್ಯರು ಹೆಬ್ಬಾರ್ ಶ್ರೀ ವೈಷ್ಣವರು ಹುಲುಸಾದ ಮೀಸೆ ಧರಿಸಿದ್ದರು ಇವರು ಸ್ನೇಹತತ್ಪರರು ಕೋದಂಡರಾಯರು ಕೋದಂಡರಾಯರನ್ನು ಕುರಿತು ಒಂದು ಮಾತನ್ನು ವಿಶೇಷವಾಗಿ ಹೇಳಬೆನಿಸುತ್ತದೆ ಸಾವಿರದ ಒಂಬೈನೂರ ಸಮಯದಲ್ಲಿ ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು ಆದರೂ ಅವರ ನೈಜ ಕುತೂಹಲ ದೇಶ ಸೇವೆಯ ವಿಷಯದಲ್ಲಿ ಮತ್ತು ಸಮಾಜೋಪಕಾರದಕಾರದ ವಿಷಯದಲ್ಲಿ ಇನ್ಫ್ಲೂಯೆನ್ಸಾ ವ್ಯಾಧಿಯ ಕಾಲದಲ್ಲಿ ಅವರು ವಹಿಸಿದ ಶ್ರಮವನ್ನು ನಾನು ಕಣ್ಣಾರೆ ಕಂಡವನು ರೋಗಿಷ್ಠರಿಗಾಗಿ ಥೈಮಾಲ್ ಔಷಧ ದ್ರಾವಕವನ್ನು ಸಣ್ಣ ಸಣ್ಣ ಭರ್ತಿ ಮಾಡಿ ಕಾರ್ ಬಿರಡೆ ಹಾಕುವುದು ಅದರ ಮೇಲೆ ಚೀಟಿ ಅಂಟಿಸುವುದು ಅನಂತರ ರವೆ ಗಂಜಿ ಮಾಡಿಸುವುದು ಅದನ್ನು ಸರಿಯಾದ ಪ್ರಮಾಣಗಳಲ್ಲಿ ಸೀಸೆಗಳಲ್ಲಿ ಭರ್ತಿ ಮಾಡುವುದು ಆ ಸೀಸೆಗಳಿಗೆ ಮುಚ್ಚಳ ಹಾಕುವುದು ಆಮೇಲೆ ಈ ಔಷಧದ ಸೀಸೆಗಳನ್ನು ಗಂಜಿಯ ಸೀಸೆಗಳನ್ನು ಬೇರೆ ಬೇರೆ ಬಕೆಟುಗಳಲ್ಲಿ ತುಂಬಿಕೊಂಡು ಎರಡೂ ಕೈಗಳಲ್ಲೂ ಎರಡು ಬಕೆಟುಗಳನ್ನು ಹಿಡಿದು ಅಕ್ಕಿಪೇಟೆ ಬಳೆಪೇಟೆ ರಾಣಾಸಿಂಗ್ ಪೇಟೆ ಈ ನಾನಾ ಪ್ರದೇಶಗಳಿಗೆ ಹೋಗಿ ಅಲ್ಲಿ ರೋಗಿಗಳಷ್ಟು ಮಂದಿ ಯಾವ ಯಾವ ವಯಸ್ಸಿನವರು ಅವರಿಗೆ ಏನೇನೋ ಅವಶ್ಯಕತೆಗಳಿವೆ ಅವರ ನೋವು ನಿಷ್ಠೂರಗಳೇನು ಇವನ್ನೆಲ್ಲ ವಿಚಾರಿಸಿ ಪ್ರತಿಯೊಬ್ಬರಿಗೂ ಸಮಾಧಾನ ಹೇಳಿ ಧೈರ್ಯ ಹೇಳಿ ಔಷಧ ಗಂಜಿಗಳನ್ನು ಕೊಡುವುದು ಅವಶ್ಯ ತೋರಿದರೆ ಕೈಕಾಲುಗಳನ್ನು ಸವರಿ ಬಟ್ಟೆಗಳನ್ನು ಕೊಡವಿ ಉಪಚಾರ ನಡೆಸುವುದು ವೈದ್ಯರನ್ನು ಕರೆತರುವುದು ಈ ಬಗೆಯ ನಾನಾ ಸೇವಾ ಕಾರ್ಯಗಳನ್ನು ಕಾಲಕಾಲಕ್ಕೆ ನಡೆಸಿ ಅದೊಂದು ವ್ರತವೆಂಬಂತೆ ಸಾಗಿಸಿ ಕೃತಕೃತ್ಯರಾದವರು ಕೋದಂಡರಾಯರು ಅವರು ಹಾಗೆ ಶ್ರಮಪಟ್ಟದ್ದು ಹೆಸರಿಗೋಸ್ಕರವಲ್ಲ ಚುನಾವಣೆಗೋಸ್ಕರವಲ್ಲ ಪತ್ರಿಕೆಗಳಲ್ಲಿ ಪ್ರಸಿದ್ಧಿಗೋಸ್ಕರವಲ್ಲ ಅದು ಕೇವಲ ಆತ್ಮಸಂತುಷ್ಟಿಗಾಗಿ ಕೇವಲ ದೇಶ ಹಿತನಿಷ್ಠೆಯಿಂದ ಹಿತನಿಷ್ಠೆಗೆ ಫಲ ಹೃದಯದ ಒಳಗಿನದು ಮಾಡಬೇಕಾದದ್ದನ್ನು ಮಾಡಿದನೆಂಬ ಕೃತಕೃತ್ಯ ಭಾವನೆ ಈ ಪಾಠವನ್ನು ಕಲಿಯಬಹುದಾಗಿತ್ತು ಕೋದಂಡರಾಯರ ಆಗಿನ ಸಹೋದ್ಯೋಗಿಗಳು ರಾಮಪ್ರಸಾದ್ ಆಗಿನ ಜನಸೇವಾ ಕಾರ್ಯದಲ್ಲಿ ದುಡಿದ ಇನ್ನೊಬ್ಬ ಇನ್ನೊಬ್ಬ ಯುವಕರ ಹೆಸರನ್ನು ನಾನು ಸ್ಮರಿಸಲೇಬೇಕೆನಿಸುತ್ತದೆ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಿ ಕೆ ರಾಮಪ್ರಸಾದ್ ಎಂಬುವರು ಇವರು ಈ ಕಾಲದಲ್ಲಿ ಸೆಂಟ್ರಲ್ ಕಾಲೇಜಿನ ಎಂಎಸ್ಸಿ ವಿದ್ಯಾರ್ಥಿ ಒಂದು ದಿನ ಚಿಕ್ಕಲಾಲ್ಬಾಗ್ನಲ್ಲಿದ್ದ ರೋಗಿಗಳ ಶಿಬಿರದಲ್ಲಿ ಇವರಿಗೆ ಉದ್ಯೋಗ ಏರ್ಪಾಟಾಗಿತ್ತು ಕಾವಲುಗಾರನ ಉದ್ಯೋಗ ಎಲ್ಲ ರೋಗಿಗಳನ್ನು ಆಗಾಗ ವಿಚಾರಿಸುವುದು ತುರ್ತು ಸಂದರ್ಭವೇನಾದರೂ ತೋರಿದರೆ ಆಗ ವೈದ್ಯರ ಸಹಾಯವನ್ನು ತರಿಸಿಕೊಡುವುದು ಆಹಾರ ಪಾನೀಯಗಳನ್ನು ಒದಗಿಸುವುದು ಹೀಗಿದ್ದಾಗ ಒಬ್ಬ ರೋಗಿ ನರಳುತ್ತಿದ್ದ ನಮ್ಮ ರಾಮಪ್ರಸಾದ್ ಕಾಗದವಿರಿಸಿಕೊಂಡು ಲೆಕ್ಕದ ಕೆಲಸ ಮಾಡುತ್ತಿದ್ದ ನರಳುತ್ತಿದ್ದ ರೋಗಿ ಮೃತನಾದ ರಾಮಪ್ರಸಾದ್ಗೆ ಅದು ತಿಳಿಯಲೇ ಇಲ್ಲ ಆತ ತನ್ನ ಲೆಕ್ಕದಲ್ಲಿ ಮಗ್ನನಾಗಿದ್ದ ಒಂದೆರಡು ನಿಮಿಷ ನರಳಿಕೆ ನಿಂತು ಹೋದ ಮೇಲೆ ರಾಮ್ ಹೋಗಿ ನೋಡಿ ಗಾಬರಿ ಪಟ್ಟ ಆತನಿಗೆ ಆ ವೇಳೆಗೆ ಸಾವಿನ ಅನುಭವ ಆಗಿರಲಿಲ್ಲ ಅಷ್ಟು ಕಿರಿಯ ವಯಸ್ಸಿನವ ತಿಳಿದ ಮೇಲೆ ಆತ ಪಟ್ಟ ಸಂತಾಪನು ಅಶಿಷ್ಟೆಂದು ಹೇಳಲಾಗದು ಅಂತ ಒಳ್ಳೆಯ ಮನುಷ್ಯ ಆತ ಉತ್ತರೋತ್ತರ ಮಹಾವಿದ್ವಾಂಸರಾಗಿ ದೇಶಕ್ಕೆ ಕೀರ್ತಿ ತಂದ ಯುವಕರಲ್ಲಿ ರಾಮ್ ಪ್ರಸಾದ್ ಒಬ್ಬ ಅವ ಅಮಿತ್ ನಾಟಕ ಸಂಘ ಅಲ್ಲಿಂದಿಚೆಗೂ ನಾಲ್ಕಾರು ಒಳ್ಳೆಯ ಕಸಗಳನ್ನು ಮಾಡಿತು ಬಳಿಕ ಕೆಲವು ವರ್ಷಗಳ ಕಾಲ ಅದು ನಿಂತೇ ಹೋದಂತಿತ್ತು ಈಶೀಚೆಗೆ ಪುನಃ ಅದನ್ನು ಉಜ್ಜೀವನ ಪ್ರಯತ್ನಗಳು ನಡೆದಿವೆ ಎಂದು ಕೇಳಿ ನನಗೆ ತುಂಬಾ ಸಂತೋಷವಾಗಿದೆ